ಹನ್ನೆರಡನೇ ಕಕ್ಷೆಯಲ್ಲಿ ಶತರೂಪ ದೇವಿಯ ಸ್ತೋತ್ರ ಜನರನ್ನುದ್ಧರಿಸುವೆವಂತ ನಿಜ ಜನಕನ ಅನುಮತದಲ್ಲಿ ಸ್ವಯಂಭೂ ಮನುವಿನಿಂದಲೇ ಪಡೆದೇ ಸುಕುಮಾರಕರ ನೊಲುಮೆಯಲ್ಲಿ ಜನನಿ ಶತರೂಪಾನಿ ತಂಬಿನಿ ಮರಣವಚನ ಕಾಯದಲ್ಲಿ ಬಿಡದನುದಿನ ನಮಿಸುವೆನು ಯಮಗೆ ಕೊಡು ಸನ್ಮಂಗಳವನೊಳಿದು ಸಜ್ಜನರಿಗೆ ಸಾಧನ ಶರೀರವನ್ನು ಕೊಟ್ಟು ಸಾಧನೆ ಮಾಡಿಸಿ ಉದ್ಧಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ತನ್ನ ತಂದೆಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನ ಅನುಮತಿಯಿಂದ ಪ್ರೀತಿಯಿಂದ ಸ್ವಯಂಭೂಮನವನ್ನು ವಿವಾಹ ಆಗಿ ಅವನಿಂದ ಪ್ರಿಯವ್ರತ ಉತ್ಥಾನಪಾದ ಅಂಥ ಸುಕುಮಾರಕರನ್ನು ಉತ್ತಮ ಪುತ್ರರನ್ನು ಪ್ರೀತಿಯಿಂದ ಪಡೆದ ತಾಯಿ ಶತರೂಪಾದೇವಿ ಅವಳೇ ನಿಥಂಬಿನಿ ಅಂದರೆ ಸ್ತ್ರೀ ಅಂತ ಮನವಚನ ಕಾಯಿಗಳಿಂದ ನಾನು ಅನುದಿನ ಅವಳಿಗೆ ನಮಸ್ಕಾರವನ್ನು ಮಾಡ್ತೀನಿ ನಮಗೆ ಒಲಿದು ಸನ್ಮಂಗಳವನ್ನು ಮಾಡು ಸ್ವಯಂಭೂಮನು ಹುಟ್ಟಿದ ತಕ್ಷಣ ತಂದೆಯಾಗಿರ್ತಕ್ಕಂಥ ಬ್ರಹ್ಮದೇವರಲ್ಲಿ ನಾನು ನಿಮಗೆ ಯಾವ ರೀತಿಯಿಂದ ಸೇವೆ ಮಾಡಬೇಕು ಯಾವ ಸೇವೆಯಿಂದ ನಮಗೆ ಹೆಚ್ಚಿನ ಸಂತೋಷ ಆಗತ್ತೆ ಅಂತ ಕೇಳ್ತಾ ಅದಕ್ಕೆ ಸಂತಾನ ಅಭಿವೃದ್ಧಿ ಮಾಡು ನನ್ನ ಸೃಷ್ಟಿಕಾರ್ಯವನ್ನು ಮುಂದುವರಿಸು ಅದಕ್ಕೆ ಶತರೂಪಾದೇವಿಯಲ್ಲಿ ಮಕ್ಕಳನ್ನು ಪಡಿ ಅಂತ ಬ್ರಹ್ಮದೇವರು ಆಜ್ಞೆಯನ್ನು ಮಾಡ್ತಾರೆ ಮನವಿಗೆ ಬ್ರಹ್ಮನಾಜ್ಞೆ ಶತರೂಪಿಗೆ ಅವನ ಅನುಮತಿ ಆಯಿತು ಅದರಿಂದ ಅವಳು ನಿಜಜನಕನಾದ ಬ್ರಹ್ಮನ ಅನುಮತದಲ್ಲಿ ಅಂದರೆ ಅನುಮತಿಯಿಂದ ತನ್ನ ಸೋದರನೆಯಾದ ಮನುವಿನಿಂದ ಪ್ರೀತಿಯಿಂದ ಮಕ್ಕಳನ್ನ ಪಡೆದಲು ಇದು ಸಜ್ಜಿವರಿಗೆ ಸಾಧನ ಶರೀರವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುವ ಉದ್ದೇಶ ಆಗಿದ್ದರಿಂದ ಜನಕನಾದ ಬ್ರಹ್ಮನಿಗೆ ಬಹಳ ಸಂತೋಷ ಆಯಿತು ಸಜ್ಜನರಿಗೆ ಮಂಗಳವನ್ನು ಮಾಡಿತು ಹೀಗೆ ಯಮಗೆ ಸಜ್ಜನರಿಗೆ ಸಂತೋಷ ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ದಾಸರು ಹೀಗೆ ಬ್ರಹ್ಮದೇವರ ಅಪ್ಪಣೆಯಂತೆ ಸ್ವಯಂಭೂ ಮನವನ್ನು ವಿವಾಹ ಪ್ರಿಯವ್ರತ ಉತ್ಥಾನಪಾದ ಅಂತ ಇಬ್ಬರು ಪುತ್ರರನ್ನು ಆ ಕೂತಿ ದೇವಹೂತಿ ಪ್ರಸೂತಿ ಅಂತ ಮೂರು ಪುತ್ರಿಯರನ್ನು ಪಡೆದು ಪ್ರಜಾಸೃಷ್ಟಿಗೆ ಅಪೂರ್ವ ಕಾರಣವೆನಿಸಿರ್ತಕ್ಕಂಥ ಶತರೂಪಾದೇವಿಯನ್ನು ಈ ಪದ್ಯದಲ್ಲಿ ಸ್ತೋತ್ರ ಮಾಡ್ತಾರೆ ನಿಥಂಬಿನಿ ಸ್ತ್ರೀ ಇಲ್ಲಿ ಪತ್ನಿ ಅಂತ ಅರ್ಥ ಮಾಡಬೇಕು ಸ್ವಯಂಭಮನು ಮತ್ತು ಶತರೂಪಾದೇವಿಯರಲ್ಲಿ ಭಗವಂತನ ವಿಭೂತಿ ರೂಪವಿರುವ ವಿವರ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ತಿಳಿಸ್ತಾರೆ ಸ್ತ್ರೀಣಾಂತು ಶತರೂಪಾಹಂ ಪುಂ ಸಾಂ ಈ ರೀತಿಯಾಗಿ ತಿಳಿಸ್ತಾರೆ ಚದುರ್ಮುಖ ಬ್ರಹ್ಮದೇವರು ಪ್ರಥಮದಲ್ಲಿ ಮೊದಲಿಗೆ ಶನಕಾದಿ ಋಷಿಗಳನ್ನು ಸೃಷ್ಟಿ ಮಾಡಿ ಅವರ ಮೂಲಕ ಸಂತಾನ ಅಭಿವೃದ್ಧಿಯಾಗಲಿ ಅಂತ ಆಜ್ಞಾಪನೆಯನ್ನು ಮಾಡ್ತಾರೆ ಆದರೆ ನೈಷ್ಠಿಕ ಬ್ರಹ್ಮಚರ್ಯ ವ್ರತನಿಷ್ಠರಾಗಿರ್ತಕ್ಕಂಥ ಆ ಕಾರ್ಯ ಆಗಲಿಲ್ಲ ಆಗ ಬ್ರಹ್ಮದೇವರು ತಮ್ಮ ಬಲಭಾಗದ ಅಂಗದಿಂದ ಒಬ್ಬ ಪುರುಷನನ್ನು ಎಡಭಾಗದ ಅಂಗದಿಂದ ಒಬ್ಬ ಸ್ತ್ರೀಯನ್ನು ಸೃಷ್ಟಿ ಮಾಡಿದರು ಆ ಪುರುಷನೇ ಸ್ವಯಂಭೂಮನು ಆ ಸ್ತ್ರೀಯೇ ಶತರೂಪಾದೇವಿ ಬ್ರಹ್ಮದೇವರು ಸ್ವಯಂಭೂಮನವನ್ನು ಕೊರೆತು ಶತರೂಪಾದೇವಿಯನ್ನು ವಿವಾಹ ಆಗುವಂತೆ ಆದೇಶವನ್ನು ಮಾಡ್ತಾರೆ ತಾಯಿಯ ಅಪ್ಪಣೆಯನ್ನು ತಂದೆಯ ಅಪ್ಪಣೆಯನ್ನು ಶಿರಸಾವಹಿಸಿ ಸ್ವಯಂಭೂಮನವು ಶತರೂಪಿಯನ್ನು ವಿವಾಹ ಆಗಿ ಅವಳಲ್ಲಿ ಪ್ರಿಯವ್ರತ ಉತ್ಥಾನ ಪಾದ ಅಂತ ಪುತ್ರರನ್ನು ಆಕೂತಿ ದೇವಹೂತಿ ಪ್ರಸೂತಿ ಅಂತ ಮೂರು ಜನ ಪುತ್ರಿಯರನ್ನು ಪಡೆದರು ಈ ಅಭಿಪ್ರಾಯವನ್ನೇ ದಾಸರು ಜನರನ್ನು ಉದ್ಧರಿಸುವೆನೆನ್ನುತ್ತಾ ಅಂದರೆ ಸಂತಾನ ಅಭಿವೃದ್ಧಿಗಾಗಿ ತನ್ನ ಜನಪನ ಅಂದರೆ ಬ್ರಹ್ಮದೇವರ ಆದೇಶದಂತೆ ಜನನಕನ ಅನುಮತದಲ್ಲಿ ಸ್ವಯಂಭೂಮನು ಶತರೂಪಾದೇವಿಯನ್ನು ವಿವಾಹ ಆಗಿ ಸುಕುಮಾರಕರನ್ನು ಒಲುಮೆಯಲಿ ಅಂದ್ರೆ ಮೂರು ಇಬ್ಬರು ಮಂದಿ ಪುತ್ರರನ್ನು ಮೂರು ಮಂದಿ ಪುತ್ರಿಯರನ್ನು ಪಡೆದರು ಅಂತಹ ಸ್ವಯಂಭೂಮನವಿನ ಮಡದಿಯಾಗಿರುವಂಥ ಶತರೂಪಾದೇವಿ ನಮಗೆ ಪ್ರಸನ್ನಳಾಗಿ ಸಮೀಚೀನವಾಗಿರ್ತಕ್ಕಂಥ ಮಂಗಳವನ್ನು ಕೊಡಲಿ ತ್ರಿಕರಣ ಶುದ್ಧಿಪೂರ್ವಕ ಬಿಡದೆ ವಂದಿಸ್ತೀನಿ ಸಚ್ಚೇತನರಿಗೆ ಸಾಧನ ಸಂಪತ್ತುಗಳನ್ನು ಖಂಡಿಸಿ ಶುಭಪ್ರದಗಳಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ